ರಘುನಾಥ ಮುಖ್ಯ ಪ್ರಾಣಮಾಬು ತವದಸು ಸರ್ವ ಗುರುಣ ಹುಂ ಬುಲು ಪರಿಪರಿಯ ವ್ರತಗಳ ಆಚರಿಸಿ ಪರಿಪರಿಯ ವ್ರತಗಳ ಸಾಧಿಯ ಸಾಧನಿ ನಿರುವು ಗುರುಪಾದ ನಿಜವಾಗಿ ಮನದಿ ತುಭಟಿ ಅಖಿಳ ಪದ ಅಖಿಳ ಸ ಪರಾಭಕ್ತಿ ಯಥಾದುರು ಶ್ವೇತಾಶ್ವತ ಉಪನಿಷತ್ತು ದೇವರಲ್ಲಿ ಅಷ್ಟೊಂದು ನಿಷ್ಕಾಮವಾದಂತಹ ಪರಾಭಕ್ತಿಯನ್ನು ಇಡುತ್ತೀಯೋ ಅದಕ್ಕೆ ಕೊಂಚವೂ ಕಡಿಮೆಯಿಲ್ಲದಷ್ಟು ಸುದೃಢ ಸ್ನೇಹವನ್ನು ಯಾರು ಗುರುವಿನಲ್ಲಿಯೂ ಇಡುತ್ತಾನೋ ಅವನಿಗೆ ಉಪನಿಷತ್ ಕಥಿತ ಎಲ್ಲ ಜ್ಞಾನವೂ ಪ್ರಾಪ್ತಿಯಾಗ್ತದೆ ಗುರು ಅನುಗ್ರಹದಿಂದ ವಿಶೇಷವಾಗಿರ್ತಕ್ಕಂಥ ಜ್ಞಾನವೂ ಬರುತ್ತದೆ ಮುಂತಾದ ಉಪನಿಷತ್ ವಾಣಿಯನ್ನು ಪುರಂದರದಾಸರು ಹೆಸರಿಸಿ ಪರಿ ಪರಿಯ ವ್ರತಗಳಾಚರಿಸಿದರೆ ಫಲವೇನು ಗುರುಕರುಣ ಇಂದಿಯನ್ನು ಸಿದ್ಧಿಸುತ್ತದೋ ನಿನ್ನ ಯಾವುದೇ ಕಾಮ್ಯ ವ್ರತಗಳಿಂದ ಫಲ ಬರುವುದಿಲ್ಲ ಕಾಮ್ಯ ವ್ರತಗಳು ಹೆಂಡತಿ ಮಕ್ಕಳು ಬಂಧುಗಳಿಗಾಯಿತಷ್ಟೇ ಅದರಿಂದ ನಿನ್ನ ಆತ್ಮೋದ್ಧಾರವಾಗುತ್ತೆ ಏನು ಶರೀರಾದಿ ಮಿತ್ರ ಕಳತ್ರ ಬಾಂಧವರು इरी सोरे गति के साधर दिताव गुपाद निजवा भजे अखि संपद अखिंपद पुरार विठला समर्थ रामदासत्रपति शिवाजी गुर अनेक साधक मार्गदर्शन कोडी राष्ट्र के, के गुरुवागी धर्म संस्थापन कारणीभूतर अंत समर्थन चरत्रोण जय जय रघु प्रभुवीर समर्थ जांब ग्राम निवासी, निवासी जाब ग्राम राम भक्त सूर्या जी उदास राम भक्त सूर्या जी उदासी जाब राम जप तप साधने गई तपस्वी ಜಪ ತಪ ಸಾಧನೆ ಗೈವ ತ ಪಸ್ ಕಾವ್ಯಕರಾ ಕೋವಿ ತನು ರೀ ರಾಮರತನ ಅಹರ್ನಿಶಿ ಜ್ಞಾನಿಯದ ದ್ಯಾಸಿ ಜ್ಞಾನಿಯಾದ ಜಾಂಬದ್ರ ಭಾರತ ದೇಶಾ ತತ್ವನಿಷ್ಠ ದೇಶಾ ಧರ್ಮ ಪ್ರಾಣ ದೇಶಾ. ಈ ದೇಶದಲ್ಲಿ ರಾಮ ಗ್ರಾಮ ಎರಡು ಅತ್ಯಂತ ಪ್ರಧಾನವಾಗಿರತಕ್ಕಂಥದ್ದು ಗ್ರಾಮ ಗ್ರಾಮದಲ್ಲೂ ಕೂಡ ರಾಮನ ನಡೆ ನುಡಿ ಸ್ವಭಾವ ಸ್ವರೂಪ ದರ್ಶನಗಳನ್ನು ನಾವು ಪಡೆಯಲಿಕ್ಕಾಗ್ತದೆ ರಾಮಾಯಣ ರಾಮೋಪಾಸನ ಇಲ್ಲಿಯ ಜನರಿಗೆ ಜೀವನಕ್ಕೆ ಅದನ್ನು ಉಜ್ಜೀವನಗೊಳಿಸಲು ಸಾಧನಾ ಮಾರ್ಗ ಹಾಗೆಯೇ ಜ್ಞಾನಭಕ್ತಿ ವೈರಾಗ್ಯ ಸಂಪನ್ನಾದಂತಹ ಆಂಜನೇಯ ಹನುಮಂತ ಮಾರುತಿ ಎಲ್ಲರಿಗೆ ಆದರ್ಶನಾದ ಗುರು ಜಾಂಬ ಗ್ರಾಮ ಗೋದಾವರಿ ನದಿ ತಟ ಹಾಕಿತ್ರ ಗೋದಾ ನದಿ ಸಪ್ತ ನದಿಗಳಲ್ಲಿ ಒಂದಾಗಿ ಚಿಂತನೆ ಮಾಡುವ ಪವಿತ್ರವಾದಂತಹ ಗೌತಮಾಶ್ರಮ ತಟ ಕುಶಾವರ್ತೀರ್ಥ ಸನಿಹದಲ್ಲೇ ಬ್ರಹ್ಮಗಿರಿ ಅಂಥ ಒಂದು ತಪೋಭೂಮಿಯಲ್ಲಿ ಸೂರ್ಯಾದೀ ಪಂತ ಠಾಸೂರ್ ರಾಣೂಬಾಯ್ ಅಂತಕ್ಕಂಥ ತನ್ನ ಪತ್ನಿಯೊಡನೆ ಜೀವನ ಮಾಡ್ತಾನೆ ಜೀವನದಲ್ಲಿ ತೃಪ್ತನವ ಜಡವಸ್ತುಗಳ ಸಂಗ್ರಹ ಕುರಿತವನಿಗೇನು ಆಸೆ ಇಲ್ಲ ರಾಮ ನಿನ್ನ ತಪಸ್ವಿ ಜೀವನ ನಿನ್ನ ಪಿತೃಭಕ್ತಿ ನಿನ್ನ ವೈದಿಕ ನಿಷ್ಠೆಯನ್ನು ಅಷ್ಟು ನಾನು ಕೊಡುವುದು ಬಿಡ್ತಕ್ಕಂಥ ಪತಿಪರಾಯಣಿಯು ರಾಣು ದೇವಿ ಅದು ಕೂರಳಾ ಭಕ್ತಿ ಮನೆ ಪತಿಪರಾಯಣ ರಾಣು ದೇವಿ ಗ್ರಹಾಗತರ ಸೇವಿ ಪ್ರತಿಯಡದ ಪರಮಾರ್ಥ ಅನುಭವಿ ಪ್ರತಿಯಡದ ಪರಮಾರ್ಥಿ ಅನುಭವಿ ಸತ್ಸಿೂ ಶ್ರೀರಾಮನದ ಸತ್ಸಿ ಶ್ರೀರಾಮನದ ಸಂಪತಿಗಳಲ್ಲಿ ಸಮಾನ ಸ್ವಭಾವ ಶೇವೆಗಳು ಇರುವುದರಿಂದಾಗಿ ಆ ಸಂಸಾರ ಕೇವಲ ವಿಷಯ ಸಂಘವಲ್ಲ ಸತ್ಸಂಗದಾಗಿ ನಡೆಯುತ್ತಾ ಇತ್ತಂತೆ ಮೊದಲನೇ ಮಗ ಗಂಗಾಧರ ವೈರಾಗ್ಯ ಸಂಪನ್ನ ಶಾಸ್ತ್ರದಲ್ಲಿ ನಿಪುಣ ಈ ಎರಡನೇ ಮಗುವಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದಾರೆ ಈತ ಎಲ್ಲಕ್ಕಿಂತ ಮಹಾವಿರಕ್ತ ಚಿಕ್ಕ ವಯಸ್ಸಿನಲ್ಲೇ ಯಾವುದೇ ಸಂಕುಚಿತವಾದ ಸಂಗ್ರಹ ಬುದ್ಧಿ ಇಲ್ಲದೆ ಏಕಾಂತದಲ್ಲಿದ್ದು ಶ್ರೀರಾಮ ರಾಮ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರಜಾಪ ನಿತ್ಯ ನಡೆದಿದೆ ಜಪ ಏಕ ಪ್ರಕಾರ ಬಾಲಕನು ತಂದೆ ತಾಯಿ ಬಂಧು ಎಲ್ಲವೂ ನೀನೇ ಪರಮಾತ್ಮ ಅಂತಕ್ಕಂಥ ರಾಮನೆಂಬೋ ನಾಮ ನೆನೆದರೆ ಭಯ ಬಿಲ್ಲ ರಾಮ ನಾಮವರೆ ಭಯ ಬಿಲ್ಲಾ ಮಾರುತೆಯ ಗುಡಿಗೆ ಹೋಗಿ ನಿತ್ಯ ರಾಮನಾಮ ಚಿಂತನೆ ತೊಡಗುತ್ತಾನೆ ಅವನ ಸುತ್ತಲ ವಾನರ ದಳ ಸೇರಿ ಕಪಿಗಳನ್ನು ಸರಸವಾಡುತ್ತಾನೆ ಒಂದು ದಿನ ಗಂಗಾಧರನು ಅಣ್ಣ ಕುಳಿತು ನೋಡುತ್ತಿದ್ದಾನೆ ಒಂದು ಆಶ್ಚರ್ಯದ ಘಟನೆ ದೂರದಲ್ಲಿ ಸ್ವಲ್ಪ ಕಪ್ಪು ಬಣ್ಣದ ಒಬ್ಬ ವ್ಯಕ್ತಿ ಒಬ್ಬ ಹೆಣ್ಣು ಜೊತೆ ಹೋಗ್ತಾನೆ ಅವನೇನೋ ಒಂದು ಕಾಗದ ಚೀಟಿ ಕೊಟ್ಟ ಪತ್ರದ ತುಂಡು ಅದನ್ನೊಂದು ಕೋತಿ ಒಂದು ಬೃಹತ್ ಕಪಿ ಅದನ್ನು ಎತ್ತಿ ತಂದು ನಾರಾಯಣನ ಕೈಯಲ್ಲಿ ಕೊಡುತ್ತದೆ ಈ ಬಾಲಕನ ಕೈಯಲ್ಲಿ ತಮ್ಮನ ಕೈಯಲ್ಲಿ ಕೊಟ್ಟ ಗಂಗಾಧರ ನೋಡ್ತಾರೆ ಅದನ್ನ ಹಾಗೆ ಬಿಚ್ಚಿ ಓದಿ ಆ ಕಪಿಗಳ ಜೊತೆಗೆ ಆ ಮಹಾಪುರುಷ ದಂಪತಿಗಳು ಯಾರು ಹೋಗ್ತಾ ಇದ್ರು ಅವ್ರು ಹಿಂದೆ ಹೋಗ್ತಾರೆ ಅಲ್ಲಿ ಆ ಮಹಾಪುರುಷರು ದಂಪತಿಗಳು ತಿರುಗಿ ನಾರಾಯಣನ ಕಿವಿಯಲ್ಲೂ ಏನೋ ಹೇಳುವಾಗ ದೂರದಲ್ಲಿದ್ದ ಗಂಗಾಧರು ಇದನ್ನು ನೋಡ್ತಾರೆ ತಮ್ಮನ ಕೈಲಿದ ಚೀಟಿಯನ್ನು ತಾನೆತ್ತಿಕೊಂಡ ಅದೇನು ದೇವೋನ್ಮಾದವೋ ಅದೇನು ದಿವ್ಯಾನಂದವೋ ಆ ಮಹಾಪುರುಷನ ಧ್ಯೇಯ ವಾಕ್ಯಗಳ ಆ ಪತ್ರವನ್ನು ಮುಟ್ಟಿದ ಅಣ್ಣ ತಮ್ಮೊಂದರಿಬ್ಬರೂ ಕೂಡ ದೇಹವೇ ಬರೆತು ಶ್ರೀರಾಮ್ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ್ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಏರ ಸಮುಚ್ಚ ಕುಣಿಲಿಕ್ಕೆ ಪ್ರಾರಂಭ ಮಾಡ ಆ ದೇವೋನ್ಮತ್ತ ಸ್ಥಿತಿ ಪ್ರಾಪ್ತಿಯಾಯ್ತಂತೆ ಅಲ್ಲಿಯ ಕುಣಿತ ಅಲ್ಲಿಯ ನಾಮ ಸಂಕೀರ್ತನೆ ದಿವ್ಯಾನಂದವನ್ನು ಅನುಭವಿಸ್ತಾ ಇದ್ದಾರೆ ಹೇಗೆ ಹೊಟ್ಟೆ ತುಂಬ ಉಂಡಮ ಸಂತೃಪ್ತಿಯನ್ನು ತೇಗತಾನೋ ಹಾಗ ರಾಮನಾಮ ಹೇಳ್ತಾನೆ ತಾಯಿಗೆ ಆಶ್ಚರ್ಯವಾಯಿತು ಗರ್ಭಾಷ್ಟಮದಲ್ಲಿ ಗಂಗಾಧರನಂತೆ ನಾರಾಯಣನಿಗೂ ಉಪನಯನ ಮಾಡಿದ್ದಾರೆ ಸವಿತ್ವಾಂತ್ರಿಕ ಶ್ರೀಮನ್ನಾರಾಯಣನ ಉಪಾಸನೆ ಪ್ರಾರಂಭವಾಯಿತು ಆ ಸೂರ್ಯ ಕುಲದಲ್ಲಿ ಜನಿಸಿದ ನಾರಾಯಣ ಶ್ರೀರಾಮಚಂದ್ರನ ನಾಮ ಮೊದಲೇ ಚಿಂತನೆ ಮಾಡುತ್ತಾ ಇದ್ದವ ಧ್ಯಾನಸ್ಥನಾಯಿ ಕುಳಿತರ ಆಟ ಊಟ ಪಾಠಗಳು ಯಾವುದೂ ಬೇಕಾಗಿಲ್ಲ ಈ ಸ್ಥಿತಿಯಲ್ಲಿ ಏಕಾಂತದಲ್ಲಿ ಬಹುಕಾಲ ನಾರಾಯಣ ಕಳೀತಾ ಇರುವಂತೆ ಕಾಲವಶಾತ್ ಮಹಾಮೃತ್ಯು ಸೂರ್ಯಾಜಿ ಪಂತನಿಗೆ ಬಂತು ತಂದೆಯನ್ನು ಕಳ್ಕೊಂಡ್ರು ಮಕ್ಕಳು ಬಡ ವಿಧವೇ ತಾಯಿ ನಾರಾಯಣನ ವಿರಕ್ತಿಯನ್ನು ಕಂಡು ಇವನ ಎಲ್ಲಿಯಾದರೂ ನಮ್ಮನ್ನು ಆಗಲಿ ಹೋದಾನು ಇವನಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕು ಎಂಬುದಾಗಿ ಮಗನನ್ನು ಕುಳ್ಳಿರಿಸಿ ಹೇಳ್ತಾಳೆ ನಾರಾಯಣ ನಿನಗೆ ಯೋಗ್ಯ ಕೊಡೋದು ಹೆಣ್ಣು ನೋಡಿದಿನಪ್ಪ ವಿವಾಹವಾಗದೆ ತಾಯಿ ಹೇಳ್ತಾರಮ್ಮ ನನಗೆ ಯಾಕೆ ತಾಯಿ ಮನರಮಿಸದು ವಿಷಯದಿ ಜನನಿ ಮನರಮಿಸದು ವಿಷಯ ದನಿ ನೆನೆಮೇ ಅನುದಿನ ರಾಮನ ನೆನೆಮೆ ಅನುದಿನ ರಾಮ ಮೀಸ ಬಿದ್ದು ಮಾತ್ರ ಸುಖಕ್ಕಾಗಿ ಆಯುಷ್ಯವನ್ನು ವ್ಯರ್ಥ ಮಾಡಲಿಕ್ಕೆ ಇಚ್ಛೆ ಮಾಡೋದು ಮಗನನ್ನು ಬಿಟ್ಟು ಅವರಿದ್ರೆ ನೀನ್ ಮಾತು ಕೇಳಿಕೊಂಡು ಸುಮ್ಮನೆ ಇಡ್ತಿದ್ರೆ ನಾಲ್ಕು ಅಕ್ಷತೆ ಕಾಳ ಬಿದ್ದನ್ನು ನೋಡಬೇಕು ಮಗ ನೀ ಮದುವೆಗೆ ಒಪ್ಪಬೇಕು ಅಂತ ಹೇಳ್ತಾಳೆ ತಾಯಿಯ ಬಲವಂತಕ್ಕಾಗಿ ಒಪ್ಪಿದ್ದಾನೆ ವಿವಾಹ ನಿರ್ಣಯವಾಗಿದೆ ಲಗ್ನ ಮಂಟಪದಲ್ಲಿ ಅಂತರ ಮಧ್ಯೆ ಹಿಡಿದು ಸುಹುಮೂರ್ತೇ ಸವಧಾನ ಸುಲಗ್ನ ಸಾವಧಾನ ಪುರೋಹಿತರು ಮುಹೂರ್ತ ನಿರೀಕ್ಷಣೆ ಮಾಡ್ತಾ ಆ ತೆರೆ ಎದುರಿಗಿದೆ ಬಾಲಕ ನಾರಾಯಣನು ಉನ್ಮನನಾದ ರಾಮ ಏನಿದು ತೆರೆ ತೆರೆದು ಪೊರೆಯೊ ರಘು ತೆರೆ ತೆರೆದು ಪೊರೆಯೊ ರಘು ನನಗೂ ನಿನ್ನೂ ದೊಡ್ಡ ತೆರೆ ಇರಬಾರದು ರಾಮ ಯಜ್ಞಾನ ಪರದೆ ತೆಗೆತದ್ದೆ ತೆರೆ ತೆರೆದು ಕೊರೆಯೊ ರಘು ರಾಮ ತರಬೇ ನಿನಗಿದು ತರಬೆ ನಿನಗಿದು ಎಲ್ಲ ದೊರೆಯನಿಸೀಮ ತೆರೆ ತೆರೆದು ಕೊರೆಯೊ ರಘು ರಾಮ ಈ ತೆರೆ ಸರಿಸೋ ಕೊರೆಯಬೇಡೆ ನವ ಚರಣಗಳ ದಾಸನ್ನ ಮೊರೆ ಕೇಳಿಸಲಹೋ ಭಕ್ತನ್ನ ಮೊರೆ ಕೇಳಿಸಲಹೋ ಭಕ್ತನ್ನ ಪರ ಬ್ರಹ್ಮ ಪಾವನ್ನ ಕರ ಬಿಡಿದು ಚಲಾಷ್ಟು ಕರೆ ಕರೆದು ರಾಮ ಕರೆ ತರೆದು ಈ ತೆರೆ ಸರಿಸೋ ತಂದೆ ನನ್ನ ನೀ ಸಂಸಾರದ ಬಂಧನ ಇಡಬೇಡ ಹೀಗಂದು ಬಾಲಕ ಈ ವಿವಾಹ ಬಂಧನಕ್ಕೊಪ್ಪದೆ ಆ ತೆರೆ ಆಚೆಗೆ ಸರಿಸಿ ಲಗ್ನ ಮಂಟಪದಿಂದ ಯಾರ ಕಣ್ಣಿಗೂ ಕಾಣಿಸಿದೆ ಎದ್ದು ಓಡುತ್ತಾನೆ ಏಕ ಪ್ರಕಾರ ಜನರಿಗೆ ಆಶ್ಚರ್ಯವಾಗ್ತದೆ ಇದನ್ನೆಲ್ಲಿಯೂ ನೋಡ್ಲಿಕ್ಕೆ ಸಿಗದ ದೃಶ್ಯ ಲಗ್ನ ಮಂಟಪದಲ್ಲಿ ಮಧುಮಗ ಎಲ್ಲ ಆತಿಥ್ಯ ಸ್ವೀಕಾರ ಮಾಡಿದ ಗೌರವಾನ್ವಿತನಾದ ಮಧುಮಗ ಓಡಿ ಹೋದ ಎಂಬ ಕಥೆಯಲ್ಲೂ ನಾವು ಕೇಳಲಿಲ್ಲ ಹಾಗಂತ ಕೆಲವು ಕಡೆ ಇಬ್ಬರೂ ಒಟ್ಟಿಗೆ ಓಡಿ ಹೋದ್ದುಂಟು ಹೀಗೊಬ್ಬರೇ ಮಹಾತ್ಮನ ಜೀವನದ ಆದರ್ಶಗಳೇ ಬೇರೆ ಬೆನ್ನಟ್ಟಿದರೂ ಯಾರಿಗೂ ಸಿಗದೆ ಗೋದಾ ನದಿಯನ್ನು ದಾಟಿ ನಾಸಿಕದ ಬಳಿಯ ಟಾಕಳಿ ಗ್ರಾಮಕ್ಕೆ ಬಂದು ಕಾಡಿನಲ್ಲಿ ಏಕಾಂತ ಜೀವನದಲ್ಲಿ ಕುಳಿತು ಮರವನ್ನೇರಿ ಸೊಪ್ಪು ಸದೆಗಳನ್ನು ತಿನ್ನುತ್ತಾ ಅಹೋ ರಾತ್ರಿ ರಾಮ ದರ್ಶನಕ್ಕಾಗಿದ್ದಾರೆ ಶ್ರೀರಾಮಚಂದ್ರ ಕರುಣಾ ಸುದ್ರ ಧ್ಯಾ ಪು ಮುದ್ರ ನಿನ್ನ ನೀಕ್ಷಿ ಸದಯಕ್ಲ ನಿ ಬರ್ಪೆಯೋ ಬರ್ಪೇ ರಾ ಅನ್ನ ನಿದ್ರೆಗಳಿಲ್ಲ ನಿನ್ನ ಹೊರ ಬನ್ನ ಮೂರ್ಖಾಲ ಮಹಿಮನೆ ಜಯ ಜಯ ಘರ ಹನ್ನೆರಡು ವರ್ಷ ಕಳೆದಿದೆ ಅಹೋರಾತ್ರಿ ಕಣ್ಣೀರಿಟ್ಟು ರಾಮ ರಾಮ ರಾಮ ಅಂತ ಬೇಡು ಆ ದಯಾನಿಧಿಯ ದರ್ಶನವಾಯಿತು ರಘುರಾಮಚಂದ್ರಮನು ಸೀತಾಲಕ್ಷ್ಮಣ ಸಮೇತನಾಗಿ ಬಾಲಕ ನಾರಾಯಣನಿಗೆ ದರ್ಶನ ಕೊಡುತ್ತ ಮೈ ಮರತನ ಓಹ್ ರಘುವರ ನಿನ್ನೋಡಿ ನಾ धन्यना ओहोन जन्म सार्थक गुरी मुझे बहुजन्मदुण्य सिद्धितों ते तंदे तंदे ताई गुरु बंधु बड़ी ದೈವಗಳ ಇನ್ನು ಬೇಡ ಯಾಕೆ ನೋಡಿದ ಧನ್ಯ ಶ್ರೀರಾಮಚಂದ್ರನು ಹರಸಿ ಆತನಿಗೆ ನಿನ್ನ ಮುಂದೆ ನನ್ನ ದಾಸನಾದೆ ನಿನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಮುಂದೆ ನನಗೆ ಸಮರ್ಥ ರಾಮದಾಸಾಂಬ ಹೆಸರಂದಾಗ ದೇವಾ ಇಲ್ಲಿ ದಾಸಾಂಬೈಸರು ಮಾತ್ರ ನನಗೆ ಸಾಕು ಸಮರ್ಥ ನೀನೇ ರಾಮ ಹೀಗಂದು ರಾಮ ದರ್ಶನವನ್ನು ಹೊಂದಿದಂತಹ ಸಮರ್ಥ ರಾಮದಾಸರು ಈಗ ತೀರ್ಥಯಾತ್ರೆಗೆ ಹೊರಡುತ್ತಾರೆ ಆ ಸೇತು ಹಿಮಾಚಲ ಪುಣ್ಯಕ್ಷೇತ್ರಗಳನ್ನೆಲ್ಲ ಸಂಚಾರ ಮಾಡಿದರೂ ಹನ್ನೆರಡು ವರ್ಷಗಳ ಕಾಲ ನೋಡುತ್ತಾ ಭಾರತದ ದುರ್ದಶೆಯನ್ನ ನಿರ್ವೀರ್ಯರು ದುರ್ಬಲರು ಪರಕೀರ ಸತ್ತೆಯಲ್ಲಿ ಪರಾವಲಂಬನೆಯಲ್ಲಿ ತತ್ವಜ್ಞಾನಹೀನರಾಗಿ ಶಿಷ್ಣೋದರ ಪರಾಯಣರಾಗಿ ಕೇವಲ ಉದರಂಭರಣಗಳಾಗಿರತಕ್ಕಂಥ ಜೀವಿಗಳನ್ನು ಕಂಡು ರಾಮ ನಿನ್ನಾದರ್ಶವನ್ನು ಈ ಜನರು ಮರೆತರಲ್ಲ ಎಲ್ಲೆಡೆ ಕಾಮನಟ್ಟುಡಿಯೇ ಹೆಚ್ಚಿದೆಯಲ್ಲ ಶ್ರೀರಾಮ ಯಾವಾಗ ಇವರ ಮೇಲೆ ರಕ್ಷಣೆ ಮಾಡ್ತೀನಿ ಈ ವಿಧವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ರಾಮ ಸೇವೆಗಾಗಿ ತನ್ನ ಭವಿಷ್ಯವನ್ನು ಬುಡಿಪಾಗಿಡಬೇಕು ಜನರಿಗೆ ರಾಮನಾಮ ಮಹಿಮೆ ತಿಳಿಸಬೇಕು ಜೀವನ ಉಜ್ಜೀವನಕ್ಕಾಗಿ ರಾಮನ ಉಪಾಸನ ಬಲೋಪಾಸನ ನಡೆಯಬೇಕು ಈ ನಿರ್ಣಯ ಮಾಡಿ ಈ ಮಹಾಕಾರ್ಯ ಕೈಕೊಳ್ಳಬೇಕಾದರೆ ನನಗೆ ಆಶೀರ್ವಾದ ಶಕ್ತಿ ಬೇಕು ಹನ್ನೆರಡು ವರ್ಷ ಮನೆ ಬಿಟ್ಟು ಬಂದು ತಪಸ್ಸು ಮಾಡಿದೆ ಹನ್ನೆರಡು ವರ್ಷ ನಾನಿಡೀ ಭೂ ಪ್ರದಕ್ಷಿಣೆ ಮಾಡಿ ಬಂದೆ ನಾನು ತೀರಿಸಬೇಕಾದ ಒಂದು ಪ್ರಧಾನ ಋಣ ಇದೆ ನನ್ನ ತಾಯಿ ಅಂತ ನನ್ನಮ್ಮ ರಾಣೂದೇವಿ ನನಗಾಗಿ ಕಾದಿರಬಹುದೆಂಬುದಾಗಿ ಜಾಂಬ ಗ್ರಾಮಕ್ಕೆ ಬರ್ತಾರೆ ಕಾಲು ಶತಮಾನ ಕಳೆದರೂ ಕೂಡ ಮಗನ ಬರುವಿಕೆಗಾಗಿ ಕಾದುಕೊಂಡು ಕೂತಿರ್ತಕ್ಕಂಥವು ತನ್ನೂರಿಗೆ ಕಾಲಿಡುವಾಗಲೇ ತನ್ನ ಪೂರ್ವವನ್ನು ನೆನೆಸಿಕೊಳ್ತಾನೆ ರಾಮ ನಿನ್ನ ಅನುಗ್ರಹದಿಂದ ಸ್ಥಾನಮಾನ ಗೌರವಗಳು ದೊರಕಿವೆ ಪುತ್ರನನ್ನು ಗುರುತಿಸಿರತಕ್ಕಂತಹ ತಾಯಿ ಏಕಾಂತಕ್ಕೆ ಕರೆದೊಯ್ದು ಅಮ್ಮ ಅನುಗ್ರಹದಿಂದ ನಿನ್ನನ್ನು ನೋಡ್ಲಿಕ್ಕೆ ಬಂದಿದ್ದೇನೆ ಎಂಬ ಪುತ್ರನನ್ನಪ್ಪಿಕೊಂಡು ತನ್ನ ಗುಡಿಸಲಿಗೆ ನಡೆದಳು ನಾರಾಯಣ ಇಪ್ಪತ್ತೈದು ವರ್ಷಗಳ ಕಾಲ ಕೇವಲ ಪ್ರಾಣಧಾರಣೆ ಮಾಡಿಕೊಳ್ಳ ನಿಗೋಸ್ಕರ ಎಣ್ಣೆ ಬೆಣ್ಣೆಗಳದ್ದು ಕೆಂಡದಲ್ಲಿ ಸುಟ್ಟಂತಹ ಅವನ ರೊಟ್ಟಿಯನ್ನು ಮಗನಿಗೆ ಮಾಡಿಕೊಟ್ಟಿದ್ದಾಳೆ ತಾಯಿಯ ಕೈಯ ಅಮೃತ ಅನ್ನೋವನ್ನು ನುಣ್ಣದೇ ಕಾಲು ಶತಮಾನ ಕಳೆದಿತ್ತು ನೋಡಿ ಆ ರೊಟ್ಟಿಯನ್ನುಂಡು ಜನನೀ ಮಾತೇ ಇಂಥ ಅಮೃತ ಅನ್ನುವ ನಾನೆಲ್ಲೂ ಕಂಡಿಲ್ಲಮ್ಮ ನಿನ್ನ ಈ ಪ್ರೇಮ ಸೇವೆ ತ್ಯಾಗಗಳೇ ರಾಮನ ಸೇವೆಗಳನ್ನು ಪ್ರೇರಿಸ್ತಾನೆ ರಾಮನೇ ತಾಯಿಯಾಗಿ ತಂದೆಯಾಗ ಕಾಪಾಡದ ನನ್ನುವಾಗ ತಾಯಂದಳು ನೀನಿಷ್ಟು ಕಾಲ ತಪಸ್ಸು ಮಾಡಿದ್ದಿ ದೇವರನ್ನು ಕಂಡಿದ್ದಿ ನನ್ನ ಒಂದು ಮಾತು ಕೇಳಪ್ಪ ತಾಯಿಯಪ್ಪ ಆದ ಸೇವೆ ಮಾಡ್ತಾ ಕುಳಿತಿದ್ದಾನೆ ಮಧ್ಯರಾತ್ರಿ ಮೀರಿದೆ ತಾಯಿ ಹೇಳಿದ್ಲು ರಾಣೂ ಬಾಯ್ ನಾರಾಯಣ ಈಗ ನೀ ಜ್ಞಾನಿಯಾಗಿದ್ದೀಪ್ಪ ಭಗವದ್ ದರ್ಶನ ಹೊಂದಿದವ ಆದರೆ ಮಗ ಆ ಪ್ರೇಮದಿಂದ ಹೇಳುತ್ತೇನ ನಾರಾಯಣ ಈಗಲಾದರೂ ಒಂದು ಹೆಣ್ಣು ನೋಡಿ ನಿನಗೆ ಮದುವೆ ಮಾಡುವ ನೀನು ನೀನು ಸಂಸಾರಿಯಾಗಬೇಕ ಜನನೀ ತಾಯೇ ನೀನು ತಿಳಿದಿಲ್ವೇ ಅಮ್ಮ ನಾನು ಸಂಸಾರಕ್ಕೆ ಬಂದಿಲ್ಲ ತಾಯಿ ಪ್ರಾಪಂಚಿಕ ವಿಷಯಗಳ ಬೆಳವಣಿಗೆಗೆ ಬಂದಿರತಕ್ಕಂಥವನಲ್ಲ ಶ್ರೀರಾಮನಿಗಾಗಿ ನನ್ನ ಜೀವನವನ್ನು ಸಮರ್ಪಣೆ ಮಾಡಿರತಕ್ಕಂಥ ನನ್ನ ಉದ್ದೇಶ ಅದು ಸಂತೋಷ ನಿರಂತರವು ಸಂತ ಸಹವಾಸ ಸಂತೋಷ ನೀರಂತರವು ಶಾಂತತ್ಪವ महानता धैर्य आदियना मनउनि लले रामनली ಸಂತೋಷ ನಿರಂತರವು ಸಂತ ಜನನ ಸಹವಾಸ ನನಗೆ ವಿಶೇಷ ಸಂಘವಿಲ್ಲಮ್ಮ ಸತ್ಸಂಗ ಇರತಕ್ಕಂಥದ್ದು ಶಾಂತ ಮಹಾಂತ ಧೈರ್ಯ ಮನವು ನಿಲ್ಲೇ ನಿಲ್ಲ ಇದನ್ನ ಅಪೇಕ್ಷೆ ಮಾಡಿ ರಾಮನನ್ನು ಕಂಡ ಬಳಿಕ ಕಾಮಜೀವನ ಬಯಸೋದು ಹೇಗುತ್ತಾ ನಿರಾಶೆ ಹೊಂದಿದ ತಾಯಿ ಎಂದಳು ರಾಮದಾಸ ಇನ್ನಿನ್ನಲ್ಲಿ ನಾನು ಏನು ಬೇಡತಕ್ಕಂಥದ್ದಿಲ್ಲ ಮಗು ಒಂದೇ ಆಸೆ ಇದೆ ನೀನು ಯಾವ ರಾಮನನ್ನು ನೋಡಿದ್ಯೋ ಆ ರಾಮ ದರ್ಶನ ನನಗೆ ಮಾಡಿಸು ಈ ದೇಹವನ್ನು ತೆರೆಸಿಬಿಡ್ತೇನೆ ಸರಿಯಾಗಿ ಕಣ್ಣು ಕಾಣದ ತಾಯಿಗೆ ಅತ್ಯಂತ ಪ್ರೇಮದಿಂದ ವಚನವಿತ್ತು ರಾಮಚಂದ್ರನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಹೇ ರಘುವರ ದರ್ಶನ ಕೊಡುತ್ತಂತೆ ನೀನನುಗ್ರಹ ಮಾಡ್ತಾಯಿ ಸಕಲ ಭಯ ನಿವಾರಣ ಧರ್ಮ ಸಕಲ ಭಯ ನಿವಾರಣ ಧರ್ಮ ಕಣ್ಣುಗಳು ಮುಟ್ಟಿದ ಕ್ಷಣವೇ ನವದೃಷ್ಟಿ ಉಂಟಾಗಿ ರಾಮ ದರ್ಶನ ಹೊಂದಿ ದೇಹತ್ಯಾಗ ಮಾಡ್ತಾಳೆ ಈಗ ರಾಮನಿಗಾಗಿ ಜೀವನ ಮುಡಿಪಾಗಿಟ್ಟಿದ್ದ ಛತ್ರಪತಿ ಶಿವಾಜಿ ಮಹಾರಾಜನ ರಾಜನು ಶಿಷ್ಯನಾಗಿ ಗುರುಗಳ ಬಳಿಗಾಗಿ ಬಂದು ಉಪದೇಶ ಪಡ್ಕೊಂಡು ಹೋಗ್ತಾ ಇತ್ತು ಸಮರ್ಥರಾಮದಾಸರು ರಾಜನಿಗೆ ಪಟ್ಟಾಭಿಷೇಕ ಗೈದು ಧರ್ಮ ಸ್ಥಾಪನೆ ಮಾಡಿದರೂ ರಾಜಧರ್ಮವೇ ವೇದಕ ಧರ್ಮ ಅಂತಕ್ಕಂಥ ಸಾರಥ ಅನುಗ್ರಹ ಮಾಡಿದಾಗ ಛತ್ರಪತಿ ತನ್ನ ಸಮಸ್ತ ಸಂಪತ್ತು ರಾಜ್ಯ ಸಹಿತ ಸಮರ್ಥರಿಗೆ ದಾನ ಮಾಡ್ತಾರೆ ನೀವೇದಕ್ಕೆ ಕಾರಣ ಗುರುಗಳು ಸ್ವೀಕಾರ ಮಾಡಬೇಕು ಅಂತ ಹಾಗಂತ ಇದ್ರೆ ಇದು ಕೊಡ್ತಾ ಇದ್ದೀಪ್ಪ ನಮಗೆ ರಾಮ ನಾಮ ಮೇ ಧನವೋ ರಾಮ ರಾಮ ನಾಮ ರಾಮನಾಧಾರ ರಾಮ ಪರಾತ್ಮರ ರಾಮ ಪಾದ ಸದ್ಧಾಮದ ಠಾವು ರಾಮ ಪಾದ ಸದ್ಧಾಮ ದಾವು ಹನುಮನೆ ಗುರು ನಮಗೆ ಬಂದೆವು ರಾಮನ ತಾವಳಿಗೆ ಹನುಮನೆ ಗುರು ನಮಗೆ ನಿನ್ನ ಧನ ನಿನ್ನ ರಾಜ್ಯ ಈ ಸಂಪತ್ತು ಅಪೇಕ್ಷೆಯಲ್ಲ ರಾಮನೇ ನಮಗೆ ಸರ್ವಸ್ವ ಆ ರಘುರಾಮಚಂದ್ರನ ನಾಮ ಹೇಳ್ತಾ ನಿತ್ಯ ಭಿಕ್ಷೆಯಿಂದ ಜೀವನ ಮಾಡುವ ನಮಗೇನು ಕೊರತೆ ಹೀಗೆ ಹೇಳಿ ಯಾವ ಲೌಕಿಕವನ್ನೂ ಅಪೇಕ್ಷೆ ಮಾಡದೆ ರಘುರಾಮಚಂದ್ರನ ಉಪಾಸನೆಗಾಗಿ ಹನ್ನೊಂದು ಸ್ಥಳದಲ್ಲಿ ಮಾರುತಿಯ ಸ್ಥಾಪನೆ ಮಾಡಿದರು ತರುಣರನ್ನು ಸಂಘಟಿಸಿ ಉಪಾಸನೆ ಬಲೋಪಾಸನೆಯಾಗಬೇಕು ರಾಮೋಪಾಸನೆಯಾಗಬೇಕು ನಿರ್ವೀರ್ಯತೆಯಲ್ಲೂ ಇರುಕೂಡುದು ದೀನದುಃಖಿಗಳ ಸೇವೆಯಲ್ಲಿ ರಾಮನ ಸೇವೆ ಆಯುಷ್ಯವನ್ನು ಕಳೆಯಬೇಕು ಎಂಬುದಾಗಿ ಸರ್ವ ಸೇವೆಗೈದು ಅದನ್ನು ಮತ್ತೆ ರಾಮನಿಗೆ ಸಮರ್ಪಣೆ ಮಾಡತಕ್ಕಂಥ ಒಂದು ನೂತನ ಜೀವನ ಪದ್ಧತಿಯನ್ನು ದೀಕ್ಷೆ ಕೊಡ್ತಾ ಇದ್ದಾರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ದಿವ್ಯ ಮಂತ್ರ ರಾಮನನ್ನೇ ಜಪಿಸಬೇಕು राम जीवन तपु राम आधार रामन जीवन आधार अब श्री रामने सर्व समर्थ अंतरी हीगे जगत बोधस्ता जय जय रघुवीर समुरा चंद्र महाराज सज्जन महान संघटन लोकसेगे रामन सेवेगा निर्णय मत ರಘುರಾಮಚಂದ್ರನ ಬೇರೆ ಯಾವ ಅಪೇಕ್ಷೆಯನ್ನು ಮಾಡದೆ ನಿನ್ನ ಸೇವೆಗೆ ಅವಕಾಶ ಕೊಡು ಅಂತ ಆಗಲೇ ಸಮಾನ ಚಿಂತನೆ ಉಳ್ಳ ಸಾಧಕ ಸುಜೀವಿಗಳು ಬಂದು ಸಮರ್ಥ ರಾಮದಾಸನನ್ನು ಸೇರಿಕೊಂಡಿದ್ದಾರೆ ಅದರಲ್ಲಿ ಮುಖ್ಯನಾದವ ಭೋಳ ರಾಮ ಗುರುವಿಗಾಗಿ ತನ್ನ ಸರ್ವಸಮರ್ಪಣೆ ಮಾಡಲಿಕ್ಕೆ ಸಿದ್ಧನಾಗಿರ್ತಕ್ಕಂಥ ಆ ಗುರುವಿನಲ್ಲಿ ಇಷ್ಟೊಂದು ನಿಷ್ಠೆ ಅವರ ಆಜ್ಞೆಯನ್ನು ಬಿಡದೆ ಪಾಲಿಸತಕ್ಕಂಥ ಗುರುವಿನಲ್ಲಿ ಹರಿ ಸ್ವರೂಪವನ್ನು ಕಾಣತಕ್ಕಂಥವ ಒಮ್ಮೆ ಸಮರ್ಥರು ಕಾಶಿ ಯಾತ್ರೆಗೆ ಹೊರಡುವ ಸಿದ್ಧತೆ ಮಾಡ್ತಾರೆ ಜ್ಞಾನಿಗಳಿಗೆ ಯಾತ್ರೆ ಎಂದರೆ ಲೋಕದ ಜನರಿಗೆ ದಿವ್ಯ ಉಪದೇಶ ಮಾಡಲಿಕ್ಕೆ ಒಂದು ಸಾಧನಾ ಮಾರ್ಗ ಅಲ್ಲಿ ಬರುವ ಸಾಧು ಸಜ್ಜನರ ಜೊತೆಗೆ ಒಂದು ಸತ್ಸಂಗ ಉಂಟಾಗ್ತದೆ ಅದಕ್ಕಾಗಿ ಯಾತ್ರೆ ಅವರಿಗೆ ಅಂಥ ಕಾಶಿ ಯಾತ್ರೆಗೆ ಹೊರಡುವಾಗ ಬೋಳಾರಾಮನನ್ನು ಕರೆದು ಮಠದ ವ್ಯವಸ್ಥೆಯನ್ನು ಒಪ್ಪಿಸಿದ್ರಂತೆ ಅವನು ಗುರುಗಳ ಆಜ್ಞೆಯನ್ನು ಒಂದಿಷ್ಟು ಚಲ ವಿಚಲನ ಆಗದೆ ಕಾಪಾಡತಕ್ಕಂಥ ಅದಕ್ಕಾಗಿ ಅವನು ಕರೆದು ಹೇಳಿದರೆ ಬೋಳಾರಾಮ್ ನಾವು ಯಾತ್ರೆಗೆ ಹೋಗಿ ಬರ್ತೇವೆ ನಿತ್ಯ ಶ್ರೀರಾಮನ ಪೂಜೆ ಮತ್ತೊಂದು ಮಗೊಂದು ವೈಭವ ನೋಡಿಕೊ ಪ್ರತಿದಿನ ಶ್ರೀರಾಮನಿಗೆ ಅಡುಗೆ ಮಾಡಿ ಊಟಕ್ಕೆ ಬಡಿಸು ನೈವೇದ್ಯ ಮಾಡುವುದು ಹೀಗಂದ್ರೆ ಅವ್ನಿಗೆ ಗೊತ್ತಾಗಲಿಕ್ಕಿಲ್ಲ ಅಷ್ಟು ಬೋಳೆ ಸ್ವಭಾವದವ ನಿತ್ಯಾದೇವರಿಗೆ ಸ್ನಾನ ಮಾಡಿಸುವ ಅಭಿಷೇಕ ಮಾಡುವುದರೂ ಅವನಿಗೆ ಗೊತ್ತಾಗಲಿಕ್ಕಿಲ್ಲ ಅದಕ್ಕೋಸ್ಕರ ಹೀಗೆ ಪ್ರಾಕೃತ ಭಾಷೆಯಲ್ಲಿ ಅವನಿಗೆಲ್ಲ ವಿಷಯ ಹೇಳಿ ನೋಡುವ ಮಠದ ಕಡೆ ಎಚ್ಚರಿ ಇರಲಿ ಶ್ರೀರಾಮನ ಸೇವೆಯನ್ನು ಶ್ರದ್ಧೆಯಿಂದ ಮಾಡು ಆಶ್ರಮದಲ್ಲಿ ಯಾರ್ಯಾರು ಬಂದರೂ ಅನ್ನ ಹಾಕಬೇಡ ಆಲಸ್ಯಗಳು ಹೆಚ್ಚು ಬಿಡ್ತಾರೆ ಆದ್ರಿಂದಾಗಿ ಯಾರಾದರೂ ಬಂದರೆ ಅವರನ್ನು ಕೆಲಸ ಮಾಡಿಸ್ಕೊಂಡು ಆಮೇಲೆ ಬೇಕಾದ್ರೆ ಊಟಕ್ಕೆ ಹಾಕಿ ಸುಮ್ಮನೆ ಬಂದವರಿಗೆಲ್ಲ ಶ್ರಮದವರನ್ನ ಕೊಡಬೇಡ ತಿಂಡಿ ಪದಾರ್ಥ ಹಾಳು ಮಾಡಬೇಡ ರಾಮನನ್ನು ಮಾತ್ರ ಸರಿಯಾಗಿ ನೋಡ್ಕೊಳ್ಬೇಕು ನೀನು ಹೀಗೆ ಹೇಳಿ ಸಮರ್ಥರು ಯಾತ್ರೆಗೆ ಹೋಗ್ತಾನೆ ಮರುಜಿನ ಭೋಳಾರಾಮ ತಾನೆದ್ದು ಶ್ರೀರಾಮನ ಮಂಗಳ ಮೂರ್ತಿಗೆ ಸ್ನಾನ ಮಾಡಿಸಿದ ಅದಕ್ಕಿಂತ ಮೊದಲು ತಾನು ಸ್ನಾನ ಮಾಡಬೇಕನ್ನುವಷ್ಟು ಕೂಡ ತಿಳಿಯುದು ಮುಗ್ಧ ಮನೋಭಾವ ತನಗೆ ತಿಳಿದಂತೆ ಅಡುಗೆಯನ್ನು ಸಿದ್ಧ ಮಾಡಿ ತಂದು ಶ್ರೀರಾಮಚಂದ್ರನ ಮುಂದಿಟ್ಟು ಹೇ ರಾಮ ಗುರುಗಳು ನನಗೆ ಹೇಳಿ ಹೋಗಿದ್ದಾರೆ ನೋಡು ಅಡುಗೆ ಸಿದ್ಧ ಮಾಡಿ ನನಗೆ ತಿಳಿದು ಹಾಗೆ ಮಾಡಿದ್ದೇನಪ್ಪ ಏನಾದರೂ ಉಪ್ಪು ಕಾಲ ಹುಳಿ ವ್ಯತ್ಯಾಸ ಆದರೆ ಹೇಳು ಮತ್ತೇನು ಬೇಕೋ ಅದ್ ತಕೋ ಎಂಬುದಾಗಿ ಎಲೆಯಲ್ಲಿ ಬಡಿಸಿ ತಾನು ಮರೆಯಲ್ಲಿ ನಿಂತಿದ್ದಾನೆ ದೊಡ್ಡವರು ಉಣ್ಣು ಮುಂದಕ್ಕೆ ನಿಲ್ಲಬಾರದು ಅಂತ ಎಷ್ಟು ಹೊತ್ತಾದರೂ ಕೂಡ ರಾಮ ಬರಲಿಲ್ಲ ರಾಮನ ಊಟವಿಲ್ಲದೆ ತನ್ನ ಊಟವಿಲ್ಲ ಹೇ ರಘುವರ ನನ್ನಡೆಗೆ ನಿಂಗೆ ರುಚಿಸಿಲ್ವೇ ಯಾಕೆ ಬರಲಿಲ್ಲ ಒಂದು ಎರಡು ಮೂರು ದಿನಗಳಲ್ಲ ಹದಿನೈದು ದಿನ ಕಳೆದಿದೆ ರಾಮ ಉಣ್ಣದೇ ಹಾಗಿಲ್ಲ ರಾಮ ಬರಲಿಲ್ಲ ಹದಿನೈದನೇ ದಿನ ರಘುರಾಮಚಂದ್ರ ಇನ್ನೀತ ಉಪವಾಸ ಸಾಯ್ತ ಇವತ್ತು ಹೋಗೋದು ಒಳ್ಳೆ ಎಲ್ಲರ ಜೊತೆಗೆ ಅವನಿಗೆ ದರ್ಶನ ಕೊಡೋಣ ಅಂತ ಸೀತಾಲಕ್ಷ್ಮಣ ಹನುಮತ್ ಸಮೇತನಾಗಿ ರಘುರಾಮಚಂದ್ರವನು ಆಶ್ರಮಕ್ಕೆ ಬಂದು ನಾನು ಬಂದಿದ್ದೇನು ರಾಮ ಅಂಬಾಗ ರಾಮನೊಬ್ಬನನ್ನೇ ಊಟಕ್ಕೆ ಕರೆದನಂತೆ ಮತ್ತೆ ಗದರಿಸುತ್ತಾನೆ ಎಲ್ಲಿ ಹೋಗಿದ್ಯೋ ಎಷ್ಟು ದಿನ ಗುರುಗಳಿಗೆ ನಾನೇನು ಉತ್ತರ ಕೊಡಲಿ ಹೀಗೆ ಉಪವಾಸ ಬಿದ್ದರೂ ಈ ಕ್ಷೀಣಕಾಯನಾದ್ರೆ ನಾನು ನಿನ್ನ ನೋಡಿಕೊಡ್ಲಿಲ್ಲ ಅಂತ ಆಗ್ತದೆ ನೋಡಿ ನೀನೇನಾದ್ರೂ ಬಿಟ್ಟು ಹೋಗ್ತೇ ಆದ್ರೆ ಹೊತ್ತಿಗೆ ಸರಿಯಾಗಿ ನೀವು ಊಟಕ್ಕೆ ಬರೆದಿದ್ರೆ ನನ್ನ ಪ್ರಾಣ ಅರ್ಪಿಸುತ್ತೇನೆ ಅಂತ ಸಿದ್ಧನಾಗ್ಬಿಡ್ತಾನೆ ಬಾ ಊಟಕ್ಕೆ ಕೂತ್ಕೊಂಡು ಮಾತ್ರ ಊಟಕ್ಕೆ ಕರೆದಿದ್ದಾನೆ ಸೀತಾದೇವಿ ಲಕ್ಷ್ಮಣ ಹನುಮಂತರು ಸುಮ್ಮನೆ ಹೊರಗೆ ನಿಂತಿದ್ದಾರೆ ಗುರುಗಳು ಹೇಳಿದ್ದಾರೆ ಯಾರಿಗೆ ಸುಮ್ಮ ಸುಮ್ಮನೆ ಅನ್ನ ಹಾಕಬಾರ್ದು ರಾಮನಿಗೆ ಮಾತ್ರ ಊಟಕ್ಕೆ ಹಾಕಬೇಕು ಉಳಿದವರೆಲ್ಲ ಬಂದರು ಅಂತೂ ಊಟ ಹಾಕೋದಲ್ಲ ಅಂತಂದಿದ್ದಾರೆ ಆದ್ರಿಂದ ರಾಮನಿಗೆ ಆ ಬಡಿಸಿಟ್ಟು ಸೀತಾ ಲಕ್ಷ್ಮಣ ಮತ್ತು ಆಂಜನೇಯನನ್ನು ನೋಡಿ ಬೋಳಾರಾಮ್ ಹೇಳ್ತಾನೆ ಯಾರು ನೀವು ಯಾರು ನಿಮ್ಮ ಕರೆದರು ಗುರುಗಳ ಆಜ್ಞೆ ನಿಮಗೆ ಊಟಕ್ಕೆ ಬಡಿಸಲಿಕ್ಕೆ ಅಡ್ಡಿ ಇಲ್ಲ ಆದ್ರೆ ಏನಾದರೂ ಆಶ್ರಮದಲ್ಲಿ ಕೆಲಸ ಮಾಡ್ಬೇಕು ಸುಮ್ಮನೆ ತಿಂದು ಹೋಗೋದಲ್ಲ ಸೀತಾದೇವಿ ಆತನ ಮುಗ್ಧತೆಗೆ ಬಹಳ ಸಂತೋಷಪಟ್ಟೆ ಹೇಳಪ್ಪ ನಾವು ಸುಮ್ಮನೆ ತಿನ್ಲಿಕ್ಕೆ ಬಂದಿಲ್ಲ ಏನು ಕೆಲಸ ಇದು ಕೆಲಸ ಮಾಡ್ತಿ ನೀನು ಹೆಣ್ಣು ಏನು ಕೆಲಸ ಮಾಡ್ತಿ ನಾಳೆಯಿಂದ ಅಡುಗೆ ಕೆಲಸ ಮಾಡು ಏನು ವ್ಯತ್ಯಾಸ ಆಗಬಾರ್ದು ರುಚಿಕರವಾಗಿ ಆಗಬೇಕು ರಾಮನಿಗೆ ಅನುಕೂಲ ಆಗಬೇಕು ಅಡುಗೆ ಕೆಲಸ ಮಾಡು ಒಪ್ಪಿಡ್ಲಂತ ಸೀತಾದಿ ಈಗ ರಾಮನ ಸತಿ ಮಹಾಮಾತೆ ಅಂತ ಅವನಿಗೇನು ಗೊತ್ತು ಏನೋ ಅಡುಗೆ ಚೆನ್ನಾಗಿ ಮಾಡ್ತಾಳೆ ಅಡುಗೆ ಮಾಡು ಎಲ್ರಿಗೂ ಬಡಿಸ ಆಮೇಲೆ ಉಳಿದದ್ದು ನೀನು ತಿನ್ನು ಲಕ್ಷ್ಮಣ ನನ ಕರೆದು ಹೇಳ್ತಾನೆ ಒಳ್ಳೆ ತಾರುಣ್ಯ ನಿನಗೆ ಸುಮ್ಮನೆ ಆಶ್ರಮದ ಊಟ ಮಾಡುವುದಲ್ಲ ಏನಾದರೂ ಕೆಲಸ ಮಾಡಬೇಕು ಹನ್ನೆರಡು ಲಕ್ಷ ರಾಕ್ಷಸರ ಸೇನೆಯನ್ನು ಬಾಣ ಒಂದಿನಿಂದ ಸುಟ್ಟು ಬಿಡುವ ಸಾಮರ್ಥ್ಯವುಳ್ಳ ಆ ಲಕ್ಷ್ಮಣಿಗೆ ಹೇಳ್ತಾನಿವ ಇವತ್ತು ಊರಿಗೆ ಹೋಗಿ ಆಶ್ರಮಕ್ಕಾಗಿ ಭಿಕ್ಷೆ ಬೇಡ್ಕೊಂಡು ಬಾ ಭಿಕ್ಷ ಸಂಗ್ರಹ ಮಾಡ್ಕೊಂಡು ಬಾ ನೀನೇನು ಭಿಕ್ಷ ಸಂಗ್ರಹ ಮಾಡ್ತೀಯೋ ಅದನ್ನ ಅಡುಗೆ ಮಾಡಿ ಶ್ರೀಲಕ್ಷ್ಮಣನು ಸಂತೋಷಪಟ್ಟನಂತೆ ನಿಜ ಸುಮ್ಮನೆ ಆಶ್ರಮದಲ್ಲಿ ತಿನ್ಸೋದೆ ಅದು ರಾಮನಿಗೆಲ್ಲೂ ಅಡಿಗೆ ಸಿದ್ಧ ಮಾಡ್ತಾನೆ ನನ್ನ ರಾಮನಿಗಾಗಿ ನಾನು ಭಿಕ್ಷೆ ಬೇಡಿ ತರೋದು ಕೆಲಸವೇ ಬ್ರಹ್ಮಚಾರಿಯೂ ಹೌದು ನಾನು ಇದು ಅನುಕೂಲ ಕಾರ್ಯ ಎಂಬುದಾಗಿ ಲಕ್ಷ್ಮಣದೇವನನ್ನು ಭಿಕ್ಷೆಗಾಗಿ ಕಳಿಸಿ ಸೀತಾದೇವನ ಅಡಿಗೆ ಕೆಲಸಕ್ಕಿಟ್ಟು ಯಾರೂ ಸುಮ್ಮನೆ ತಿನ್ನಬಾರದು ಅಂತ ಹೇಳಿದಾರಲ್ಲ ಗುರುಗಳು ನೋಡಿದರೆ ಹೊರಗೊಬ್ಬ ಕೂತಿದ್ದಾನೆ ಹನುಮಂತ ಒಳ್ಳೆ ಲಟ್ಟ ಗಟ್ಟಿ ಮುಟ್ಟಿದ್ದ ಏನು ಕೆಲಸ ಹೇಳಿದ್ರು ಮಾಡಬಲ್ಲ ಹಾಗಿದ್ದಾನೆ ಅವನನ್ನು ನೋಡಿ ನೀನಪ್ಪ ಇವನ ಜೊತೆಗೆ ಬಂದವ ಆಂಜನೇಯ ಹೌದು ಅಂದ ಓಹೋ ರಾಮ ಈಗ ಸೇವೆಗೆ ನನ್ನ ಬಿಟ್ಟು ಬೇರೆ ಯಾರನ್ನು ಇಟ್ಟುಕೊಂಡಿದ್ದಾನಂತ ಕಾಣಿಸ್ತದೆ ಸರಿ ಸರಿ ಹೌದಪ್ಪ ಹನುಮಂತ ನನ್ನ ಹೆಸರು ಆಶ್ರಮಕ್ಕೆ ಬಂದವ ನೋಡು ಆಶ್ರಮದ ಸುಮ್ಮನೆ ತಿಂದು ಹೋಗ್ಲಿಕ್ಕಾಗೋದಿಲ್ಲ ಏನಾದರೂ ಕೆಲಸ ಮಾಡಬೇಕು ನೀನು ನೋಡಲಿಕ್ಕೊಳ್ಳೆ ಗಟ್ಟಿ ಮುಟ್ಟಿದ್ದಿ ತಾರುಣ್ಣನಿದ್ದಿ ವಜ್ರದೇಹದವನ ಆಗಿದ್ದಿ ನನಗೆ ಪೂಜಾದಿ ಕೆಲಸಗಳುಂಟು ಆಶೀರ್ವ ನೋಡಿಕೊಳ್ಳಿ ಗುರುಗಳು ಹೇಳಿದ್ದಾರೆ ನಿನಗೂ ಊಟ ಹಾಕ್ತೇನೆ ಆದರೆ ಇಲ್ಲಿ ಸೌದೆ ಕಟ್ಟಿಗೆ ತಂದ ಕಡಿಮೆ ಹೋಗಿ ಎಲ್ಲಿ ಸಿಗ್ತದ ನೋಡಿ ಎಲ್ಲಿ ಒಣಗಿದ ಕಟ್ಟಿಗೆ ಉಂಟು ತಗೊಂಡ್ಬಾ ಹನುಮಂತನಿಗೆ ಆಶ್ಚರ್ಯಂತೆ ಸ್ವತಃ ರಾಮದೇವರು ನನಗೆ ಈ ಕೆಲಸ ಹೇಳಲಿಲ್ಲ ನೀವು ಹೇಳ್ತಾನಲ್ಲ ಈಗ ಆದರೆ ರಾಮನಿಗೆಲ್ಲ ಅಡುಗೆ ಮಾಡೋದು ಸೇವೆ ನಾನು ಮಾಡೋದು ರಾಮನದಲ್ವೇ ಎಂಬುದಾಗಿ ಪ್ರತಿದಿನ ಆಂಜನೇಯ ಹೋಗಿ ಸೌದೆ ತರ್ತಾನೆ ಊರೆಲ್ಲ ಹೋಗಿ ಭಿಕ್ಷೆ ಕೇಳಿ ದವಸಧಾನ್ಯ ತರ್ತಾನೆ ಲಕ್ಷ್ಮಣ ಸೀತಾದೇವಿ ಅಡುಗೆ ಮಾಡ್ತಾನೆ ರಾಮನಿಗೆ ತಾನು ಬಡಿಸ್ತಾನೆ ಸ್ವತಃ ಭೋಳಾರಾಮ ಒಂದು ದಿನ ಬೋಳಾರಾಮನಿಗೆ ಸ್ವಲ್ಪ ಅನಾರೋಗ್ಯವಾಗಿದೆ ಕೆಮ್ಮೋ ಜ್ವರವೋ ಕಾಣಿಸಿದೆ ಆದರೆ ಹೇಳಿದ್ದಂತೆ ಹೇ ರಾಮ ಇವತ್ತು ಬಡಿಸುವುದೂ ನನಗೆ ಸಾಧ್ಯವಲ್ಲ ಬಹಳ ಆಯಾಸವಾಗಿದೆ ಗುರುಗಳಿದ್ರೆ ನನಗೆ ಆಯಾಸ ಇರ್ತಿರಲಿಲ್ಲ ಆದ್ದರಿಂದ ಇವತ್ತು ನಾನು ನಿನ್ನ ಜೊತೆಗೇ ಕೂತು ಪ್ರಸಾದ ಸ್ವೀಕಾರ ಮಾಡ್ತೇನೆ ಇವತ್ತು ಅಡುಗೆ ಒಳ ಕೈಯಲ್ಲೇ ಬಡಿಸ್ಲಿಕ್ಕೆ ಹೇಳ್ತೇನೆ ಶ್ರೀರಾಮಚಂದ್ರ ಮಗಳು ನಗ್ತಾನೆ ಯಾಕೆಂದ್ರೆ ರಾಮನಿಗೆ ಪ್ರಾಕೃತರ ಮೇಲೆ ಬಹಳ ಪ್ರೀತಿಯಲ್ವೇ ವಾಹನ ದಳಗಳನ್ನೆಲ್ಲ ಸಂಘಟಿಸಿದವನಲ್ವೇ ಶಬರಿ ಕೊಟ್ಟದ್ದನ್ನು ಸ್ವೀಕಾರ ಮಾಡಿದವನಲ್ವೇ ಪಕ್ಷಿ ಆದ ಜಟಾಗಿಗು ಒಲಿದವನಲ್ವೇ ಪ್ರೀತಿ ಉಳ್ಳವ ಈತನ ಪ್ರಾಕೃತ ಮುಗ್ಧ ಭಕ್ತಿಗೆ ಮೆಚ್ಚಿ ಭೋಳಾರಾಮ ಸರಿ ಬಾ ನಾನು ಪಂಕ್ತಿ ಶ್ರೀರಾಮನ ಪಂಕ್ತಿಯ ಊಟ ಭೋಳಾರಾಮ ರಘುರಾಮನ ಊಟ ಸೀತಾದೇವಿ ಬಡಿಸುತ್ತಾಳೆ ಲಕ್ಷ್ಮಣ ಧವಸ ತರತಾನೆ ತರುತ್ತಾನೆ ಆಂಜನೇಯ ಎಲ್ಲ ಸೌದೆ ಕಟ್ಟಿಗೆ ತಂದು ಹಾಕಿ ಶ್ರೀರಾಮದೇವರು ಉಂಡಮೇಲೆ ಮುಸುರೆಗೆಸರಿ ಎತ್ತಿ ಎಲ್ಲ ಕೆಲಸ ಮಾಡ್ತಾನೆ ಆಶ್ರಮದಲ್ಲಿ ಭೋಳಾರಾಮ್ನಿಗೆ ಬಹಳ ಸಂತೋಷ ಗುರುಗಳು ಬಂದಾಗ ಇದನ್ನೆಲ್ಲ ಹೇಳಬೇಕು ಇಂಥ ಕೆಲಸದವರು ಇನ್ನು ಎಲ್ಲಿ ಅನುಕೂಲವಾಗಿದೆ ಎಂಬುದಾಗಿ ಸಂತೋಷ ಇರುವಂತೆ ಅಂದೂ ಭೋಳಾರಾಮ್ ಹೇಳ್ತಾನೆ ಅಮ್ಮ ನೀನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿ ಎಷ್ಟು ಚೆನ್ನಾಗಿ ಬಡಿಸ್ತಿ ನಿನ್ನ ಹಾಗೆ ವ್ಯವಸ್ಥಿತವಾಗಿ ಬಡಿಸ್ಲಿಕ್ಕೆ ನನಗೆ ಬರೋದಿಲ್ಲ ತಾಯಿ ನಾ ಮೂರ್ಖ ನನಗೆ ಬುದ್ಧಿ ಇಲ್ಲ ಆದ್ದರಿಂದ ರಾಮದೇವರು ಬಡಿಸುವಾಗ ಹೆಚ್ಚು ಕಡಿಮೆ ನಾಳೆಯಿಂದ ನೀನೇ ಬಡಿಸು ನಾನು ಬಡಿಸ್ಲಿಕ್ಕೆ ಬರೋದಿಲ್ಲ ಆಗಲೇನು ಸೀತಾದಿ ಆ ದಿನ ಸೀತೆಯೇ ಅಪೂಪಗಳನ್ನು ಮಾಡಿದ್ಲಂತೆ ರಾಮನಿಗೆ ಬಡಿಸಲಿಲ್ಲ ಆ ಅಪೂಪವೆಂಬ ತಿನಿಸನ್ನು ಶ್ರೀರಾಮನಿಗೆ ಬಡಿಸಿದ್ದಾಳೆ ಭೋಳಾರಾಮನಿಗೆ ಎಲೆಯಲ್ಲಿ ಹಾಕಿದ್ದಾಳೆ ಇನ್ನು ರಾಮ ತಿನ್ನಬೇಕು ಅನ್ನುವಾಗ ತಡೆದಿದ್ದ ಭೋಳಾರಾಮ್ ಹೇಳ್ತಾನೆ ಹೇ ಶ್ರೀರಾಮ ಸ್ವಲ್ಪ ನಿಲ್ ಇದು ನಮ್ಮ ಗುರುಗಳಿಗೆ ಪ್ರೀತಿಯ ತಿನಿಸು ಅವರು ಇಲ್ಲದೇ ಇದ್ದಾಗ ಗುರುಗಳು ಇಲ್ಲಿಲ್ಲದೇ ಇರುವಾಗ ಅವರು ಪ್ರೀತಿಯ ತಿಂಡಿ ನಾವು ತಿಂದು ಸಂತೋಷ ರಾಮ ಒಂದು ಕ್ಷಣ ವೇಳೆ ಸಮಯ ನನ್ನ ಕೊಡು ತಡ ಮಾಡು ನಾನು ಒಂದು ನಾಲ್ಕು ಅಪೂಪುಗಳನ್ನು ಗುರುಗಳಿಗೆ ಕೊಟ್ಟು ಬರ್ತೇನೆ ಅವರು ಕಾಶಿಯಾತ್ರೆಗೆ ಹೊರಟಿದ್ದ ಓಡೋಡಿ ಹೋಗಿ ಅವರು ಎಲ್ಲಿದ್ದರೂ ಮುಟ್ಟಿಸಿ ಬರ್ತೇನೆ ಅವರು ತಿಂದ ಮೇಲೆ ನೀನು ನಾನೆಲ್ಲ ತಿನ್ನಬೇಕು ಶ್ರೀರಾಮಚಂದ್ರ ನೋಡ್ತಾನೆ ನೂರಾರು ಹರಿದಾರಿ ಹೋಗಿ ಆಗಿದೆ ಸಮರ್ಥ ರಾಮದಾಸರು ಕಾಶಿಗೆ ಮುಟ್ಲಿಕ್ಕೆ ಸ್ವಲ್ಪ ಉಂಟು ಇವ ಬಿಸಿ ಬಿಸಿ ಅಪ್ಪ ಕೊಟ್ಟು ಬರ್ತಾರಂತೆ ಅವನು ಬರುವ ತನಕ ಇವರು ಊಟ ಮಾಡಬಾರ್ದಂತೆ ಅವನ ಆ ಗುರುಭಕ್ತಿಯ ಆ ಮುಗ್ಧತೆಯನ್ನು ಕಂಡು ರಾಮದೇವರು ಒಪ್ಪಿದರು ಒಪ್ಪಿ ಆಂಜನೇಯನನ್ನು ಕರೆದು ಹೇಳುತ್ತಾರಂತೆ ರಾಮಚಂದ್ರ ಮುಖ್ಯ ಪ್ರಾಣ ಹೇ ಮಾರುತಿ ಇವ ಹೀಗೆ ಓಡೋಡೇ ಕೊಟ್ಟು ಬಂದರೆ ವರ್ಷವಾದರೂ ನಾವಿಲ್ಲಿಗೆ ಹೋಗಲಿಕ್ಕಾಗಲಿಕ್ಕಿಲ್ಲ ಆದ್ರಿಂದ ನೀನು ಇವನನ್ನು ಹೆಗರ ಮೇಲೆ ಕೊಳ್ಳಿರಿಸಿ ಕ್ಷಣ ಮಾತ್ರದಲ್ಲಿ ಅದು ಆರುವ ಮೊದಲೇ ಬಿಸಿ ಬಿಸಿ ಆಗಿದೆ ಅದು ಆರು ಮೊದಲೇ ಕೊಟ್ಟು ಹಿಂದಕ್ಕೆ ಬಂದ್ರು ಯಾರು ಕಳಿಸಿದ್ರು ಯಾರು ಹೊತ್ತಂದ್ರು ಈ ವಿಚಾರ ಯಾರಿಗೂ ಗೊತ್ತಾಗಬಾರದು ಹೋಗು ಆಂಜನೇಯನಂತಾರಂತೆ ರಾಮಚಂದ್ರ ನಿನ್ನಂಥ ರಘುರಾಮನನ್ನು ಹೊತ್ತಂತ ಹೆಗಲು ಈ ಬೋಳಾರಾಮನ್ ಹೊರಬೇಕೆ ನಾನು ಇರಲಿ ಇದು ನಿನ್ನ ಸೇವೆ ಎಂಬುದಾಗಿ ಬಾಲನ ಹೆಗಲ ಮೇಲೆ ಕೂತ್ಕೊಂಡು ನಿನ್ನ ಗುರುಗಳಿಗೆ ಕೊಟ್ಟು ಬರೋಣ ಆ ಗುರುವಿಗೆ ತಗೊಂಡು ಹೋಗ್ಕೊಡ್ಬೇಕಂತಕ್ಕಂಥ ಒಂದೇ ಆಸೆ ಆದ್ರಿಂದಾಗಿ ಯಾವಾತನ ಸಹಾಯದಿಂದಾಗಿ ಸಮರ್ಥ ರಾಮದಾಸನಿಗೆ ನಾಮ ದರ್ಶನವಾಗಿದೆಯೋ ಅಂತ ಆಂಜನೇಯನ ಹೆಗಲ ಮೇಲೆ ಹೋಗಿ ಹಾರೆ ಕೂತ್ಬಿಟ್ಟ ಹೊರಡೂ ಬೇಗ ಅಂದ ವರದೋ ವಾಯು ದೇವರಿಗೆ ವಾಹನವಾಗಿರತಕ್ಕಂಥ ಈಗ ಭೋಳಾರಾಮನು ಹೊತ್ತುಕೊಂಡು ಕ್ಷಣ ಮಾತ್ರದಲ್ಲಿ ಕಾಶಿ ಹತ್ತಿರಕ್ಕೆ ಮುಟ್ಟುತ್ತಾನೆ ದೂರದಲ್ಲಿ ಹೋಗ್ತಾ ಇದ್ದಾನೆ ಸಮರ್ಥರಾಮದಾಸರು ಅಲ್ಲಿವರನ್ನು ನಿಲ್ಲಿಸಿ ಬೇಡ ಮಾಡಬೇಡ ಬೇಗನೆ ಅವರಿಗೆ ಕೊಟ್ಬಿಟ್ಟು ಬಂದ್ಬಿಡು ಹಿಂದು ಓಡಿ ಬರ್ತಾ ಹೇ ಗುರುದೇವ ಹೇ ಗುರುನಾಥ ಸಮರ್ಥರೇ ನಿಮಗೋಸ್ಕರವಾಗಿ ತಿರುಸಿ ತಂದಿದ್ದೇನೆ ಸಮರ್ಥರು ತಿರುಗಿ ನೋಡುತ್ತಾರೆ ಆ ಎಲೆಯಲ್ಲಿ ಕಟ್ಟಿ ತಂದ ಅಪೂಪವನ್ನು ಗುರುಗಳು ಮುಂದಿಡುತ್ತಾರೆ ಎಷ್ಟು ಕ್ಷೀಣವಾಗಿ ಬಿಟ್ಟಿದ್ದೀವಿ ಎಷ್ಟು ಆಯಾಸವಾಗಿದೆ ಗುರುಗಳು ನಿಮಗೆ ನಿಮಗೆ ಕೊಡದೆ ನಾನು ತಿಂತ ಇಷ್ಟು ಕಾಲ ಇದ್ದಲ್ಲ ಆಶ್ರಮದಲ್ಲಿ ನೀವು ತಿನ್ಬೇಕು ತಗೊಳ್ಬೇಕು ಸಮರ್ಥರು ನೋಡ್ತಾರೆಯೇ ಮಠ ನೋಡಿಕೊಂಡು ಪೂಜೆ ಪುರಸ್ಕಾರ ನೋಡಿಕೊಂಡು ಇರುವು ನನ್ನ ಹಿಂದೆ ಹೊರಟಿರಬೇಕೀತ ಎಂಬುದಾಗಿ ಮೂರ್ಖ ನೀನು ನನ್ನ ಮಾತು ಮೀರಿದೆಯ ಅಂತ ಅವನ ಕಪಾಳಕ್ಕೂ ಫಲಾನೆ ಹೊಂದೇಟ್ಕೊಳ್ತೀನಿ ಗುರುಗಳ ಪೆಟ್ಟು ಬಿದ್ದುದು ಅವನಿಗೆ ಗೊತ್ತಿಲ್ಲ ಅಪೂಪ ಮುಂದೆ ತನ್ನ ಗುರುಗಳೇ ಮೊದಲು ತಿನ್ನಬೇಕು ತಣ್ಣಗಾದ್ರೆ ಆಮೇಲೆ ರುಚಿ ಇರುವುದಿಲ್ಲ ತಗೊಳ್ಳಿ ತಕೊಳ್ಳಿ ಅಂತ ಹೊಡೆದ ಪೆಟ್ಟು ಅವನಿಗೆ ತಾಗಲಿಲ್ಲ ಆಶ್ಚರ್ಯವಾಯಿತು ನೋಡಿ ಅಪೂಪದ ಒಂದು ತುಂಡನ್ನು ಬಾಯಲ್ಲಿಡುತ್ತಾರೆ ಸಮರ್ಥ ಜಗನ್ಮಾತೆಯಾದ ಲಕ್ಷ್ಮೀ ಸೀತಾದೇವಿ ಸಿದ್ಧ ಮಾಡಿದ ಅಪೂಪ ಸಮಸ್ತ ಆನಂದ ರಸಗಳ ತುಂಬಿಕೊಂಡಿವೆ ಒಂದು ತುಂಡು ಬಾಯಲ್ಲಿಟ್ಟಣ ಧಾನಲಾಗೆ ರಾಮಚಾನ ರಾಮಚರಟ್ಟಿ ದುಃಖ ಹರಮಲೆ ವೃತ್ತಿ ಕುಂತಲಿ ಮಧು ಭಾನುವ ಆ ದಿವ್ಯ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾ ಬೋಳಾರಾಮ್ ಎಲ್ಲಿ ತಂದೆ ಇಷ್ಟು ಬೇಗ ಹೇಗೆ ಬಂದೆ ಬೋಳಾರಾಮ್ ಹೇಳುತ್ತಾನೆ ಗುರುಗಳೇ ನಿಮ್ಮ ಆಜ್ಞೆ ಪಾಲಿಸಿದ್ದೇನೆ ಏನೊಂದು ಪ್ರತಿಫಲ ಅಪೇಕ್ಷೆ ಮಾಡದೆ ಯಾವ ಸಂಬಳವೂ ಇಲ್ಲದೆ ಹೇಳಿದ್ದ ಕೆಲಸ ಮಾಡು ಒಬ್ಬ ಕೆಲಸದವನು ಸಿಕ್ಕಿದ್ದಾನೆ ಎಂತ ಗಟ್ಟು ಬಿಟ್ಟಿದ್ದಾನು ಗೊತ್ತೇ ಇನ್ನು ನೀವು ನಡ್ಕೊಂಡು ಹೋಗ್ಬೇಕು ಅಂತಿಲ್ಲ ಅವನು ಹೇಗಲ ಮೇಲೆ ನಾನೇ ಕುಳ್ಳಿಡ್ಸಿಬಿಡ್ತೇನೆ ಎಲ್ಲಿ ಬೇಕಾದಲ್ಲು ಹೋಗಬಹುದು ಎಲ್ಲಕ್ಕಿಂತ ಗುರುಗಳೇ ಒಬ್ಬ ಅಡುಗೆ ಅವಳು ಸಿಕ್ಕಿದ್ದಾಳೆ ಅವಳು ಮಾಡಿದ್ದು ಎಷ್ಟು ರುಚಿಕರವಾಗಿರ್ತಕ್ಕಂಥದ್ದು ಸೀತೆ ಅಂತವಳ ಹೆಸರಂತೆ ಎಲ್ಲಕ್ಕಿಂತ ಪ್ರತಿದಿನ ದವಸ ಧಾನ್ಯ ತಂದು ಭಿಕ್ಷೆ ಜೋಳಿಗೆ ತುಂಬಿ ತುಂಬಿ ತರ್ತಾನೆ ಒಬ್ಬ ಬ್ರಹ್ಮಚಾರಿ ಲಕ್ಷ್ಮಣ ಅಂತವನ ಹೆಸರಂತೆ ಆ ಕೆಲಸದವನ ಹೆಸರು ಮಾರುತಿಯಂತೆ ಗುರುಗಳೇ ನೀವು ಬರ್ಬೇಕು ನೋಡ್ಬೇಕು ವೈಭವ ರಾಮನಿತ್ಯ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಶ್ರೀ ಸಮರ್ಥಿಸಿ ರಘುವರ ಪ್ರಾಕೃತರ ಮೇಲೆ ಮುಗ್ಧರ ಮೇಲೆ ನನಗೆ ಅಷ್ಟೊಂದು ಪ್ರೇಮ ವಾನರ ದಳವನ್ನೆಲ್ಲ ಸೇರಿಸಿ ಆ ದುಷ್ಟರಾದ ರಾಕ್ಷಸರನ್ನೆಲ್ಲ ನಾಶ ಮಾಡಿಸಿ ಅವರಲ್ಲಿ ಧರ್ಮ ಭಾವನೆ ನೀತಿ ಭಾವನೆ ಜಾಗೃತಗೊಳಿಸಿರತಕ್ಕಂಥ ಪ್ರಭುವೀನು ನಿನಗೆ ನಮ್ಮಂಥ ಪಂಡಿತರು ಜ್ಞಾನಿಗಳು ಯೋಗಿಗಳು ತ್ಯಾಗಿಗಳು ಭೋಗಿಗಳು ಪ್ರೀತಿಯವರೆಲ್ಲ ಮುಗ್ಧವಾದಂತಹ ಸ್ನೇಹನಿನಲ್ಲಿ ಯಾರಿರ್ತಾರೋ ಅವರಲ್ಲಿ ಮಾತ್ರ ನೀ ಪ್ರೇಮ ತೋರ್ತಕ್ಕಂಥ ಎಂಥ ಉದಾಹರಣೆಯ ನೀನು ನಿನ್ನ ಸೇವೆ ನಾವು ಮಾಡಿದ್ವಿ ಈ ಹುಡುಗ ಮಾಡಿದ ನೀನು ಸೇವಾ ದಂ ಸೇವಾ ದಿನ ರಾಮ ಸವಿ ಹೋಳಾರಾಮ ಯಾರೇ ಹೆಗಲ ಮೇಲೆ ಕೂತು ಬಂದಿಯೋ ನವನಿಧಿಗಳು ಅಷ್ಟ ಮಹಾಸಿದ್ಧಿಗಳು ಸಪ್ತ ಕೋಟಿ ಮಹಾಮಂತ್ರಗಳು ಯಾರಿಗೆ ತಾರೇ ಸಂಪೂರ್ಣ ಹೃದ್ಗತವಾಗಿದೆ ಬುದ್ಧಿ ಬಲ ಯಶೋ ಧೈರ್ಯಾದಿಗಳು ಕೊಡತಕ್ಕಂಥ ಮಾರುತಿಯ ಬೆನ್ನು ಹತ್ತಿಕೊಂಡು ಬಂದಿದ್ಯಾ ಯಾವಾದರೂ ಬೆನ್ನು ಹತ್ತಿ ಎಷ್ಟು ಕಾಲ ನಾನು ತಿರುಗಾಡಿದ್ರು ಅವರ ಅನುಗ್ರಹವಾಗಲಿಲ್ಲ ನಿನಗೆ ಒಲಿದನೇ ರಾಮ ಒಲಿದನೇ ಸೀತಾದೇವಿ ಅಮೃತಾನ್ನವನ್ನು ನಿನ್ನ ಜನ್ಮ ಸಾರ್ಥಕ ಬೋಳಾರಾಮನಂತ ಗುರುಗಳೇ ನೀವು ಯಾಕೆ ಹೆದರುತ್ತೀರಿ ನೀವು ಬನ್ನಿ ನಿಮ್ಗೆ ಏನು ಬೇಕೋ ಅವ್ರ ಕಲ್ಲಿ ಮಾಡಿಸಿ ಹಾಕ್ಸ್ತೀರಿ ನಾನು ಹೇಳ್ದು ಹಾಕುತ್ತಾರೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಉಂಟವ್ರಿ ನಿಜ ನಿಜ ರಾಮನ ಪ್ರೀತಿಗೆ ನೀನಿಷ್ಟು ಕಾರಣೀಭೂತನಾದ ಬೋಳಾರಾಮ ಹಗಲು ರಾತ್ರಿ ಶ್ರೀರಾಮ ಜಯ ರಾಮ ಜೈ ಜಯ ರಾಮ ಯಾರ ಜಪ ಮಾಡ್ತೇನೆ ಯಾರ ಸಹಾಯವನ್ನು ಯಾಚಿಸ್ತೇನೆ ಯಾವ ಮಾತೆಯ ದರ್ಶನಕ್ಕಾಗಿ ಕಾತರಿಸ್ತೇನೆ ಅಂಥ ಸೀತಾ ಲಕ್ಷ್ಮಣ ಹನುಮಂತ ರಾಮ ಸಮವೇತನಿಂದ ಒಡನಾಡಿಗಳಾದರಲ್ಲ ನೀನೆಂಥ ಭಾಗ್ಯವಂತ ಈ ಭಾಗ್ಯ ಇನ್ಯಾರಿಗಿದೆ ಸಮರ್ಥರು ಯಾತ್ರೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಹಿಂದಕ್ಕೆ ಬರ್ತಾರೆ ಆಶ್ರಮ ಪ್ರವೇಶ ಮಾಡುವಾಗಲೇ ಅವರೆಲ್ಲರೂ ಅಲ್ಲಿಂದಲೇ ಅಂತರ್ಧಾನರಾಗಿದ್ದಾರೆ ಭೋಳಾರಾಮನು ಒಪ್ಪಿಕೊಂಡು ನೀ ಭಾಗ್ಯವಂತ ನಿನ್ನಂಥ ಮುಗ್ಧನಿಗೋಲಿಿದನಾದರೆ ನಮಗೆ ಸಾಧನೆಗೆ ಮಾತ್ರ ಸಿಗುವ ನಮ್ಮಲ್ಲಿ ಸಾಧನಾ ಶಕ್ತಿ ಇದೆ ಅದಕ್ಕಾಗಿ ನಮಗೆ ಸುಮ್ಮನೆ ದರ್ಶನ ಕೊಡುವವನಲ್ಲವ ಧೋಳಾರಾಮ್ ನೀನು ಧನ್ಯ ನೀ ಕಂಡದ್ದು ಉಂಡದ್ದು ಮಾತಾಡಿದ್ದು ಸಾಕ್ಷಾತ್ ರಘುರಾಮಚಂದ್ರ ನನ್ನ ಆರಾಧ್ಯ ದೈವವೆಂಬುದಾಗಿ ಆ ಗುರುಕರುಣೆಯವನ ಮೇಲಾಗ ತಲೆಯ ಮೇಲೆ ಕೈ ಇಡುತ್ತಾನೋ ಆ ಭೋಳಾರಾಮನೇ ಮುಂದೆ ಕಲ್ಯಾಣ ಸ್ವಾಮಿ ಅಂತ ಮಹಾನ್ ಜ್ಞಾನಿಯಾಗಿ ಸಕಲ ಶಾಸ್ತ್ರಗಳು ಗುರುಕರುಣದಿಂದ ಪ್ರಾಪ್ತಿಯಾಗಿ ರಾಮದರ್ಶನಾದಿಗಳ ಭಾಗ್ಯ ಬಯಸದಾಗೆಲ್ಲ ದೊರಕತಕ್ಕಂಥದ್ದಾಯಿತಂತೆ ಅಂತಹ ಸಮರ್ಥ ಗುರು ರಾಮದಾಸನ ಸೇವೆಯಿಂದ ಭೋಳಾರಾಮನ ಉದ್ಧಾರ ಮಾತ್ರ ಅದಲ್ಲ ಪ್ರಾಕೃತರಿಗೆಲ್ಲ ಅನುಕೂಲ ಮಾಡತಕ್ಕಂಥ ಅಹಂಕಾರಿಗಳನ್ನು ಕೂಡ ಸನ್ಮಾರ್ಗಗಳನ್ನು ತಿದ್ದಾರೆ ಅದೊಮ್ಮೆ ಶಿಷ್ಯ ಶ್ರೇಷ್ಠನಾಗಿರತಕ್ಕಂತಹ ಶಿವಾಜಿ ಗುರುಗಳನ್ನು ನೋಡ್ಲಿಕ್ಕೆ ಬರ್ತಾರೆ ಕೊಂಡಾಣಾಂಬ ದೊಡ್ಡ ಕೋಟೆ ಕಟ್ಟಿಸ್ತಾ ಇದ್ದೇನೆ ಅದನ್ನು ನೋಡ್ಲಿಕ್ಕೆ ಬನ್ನಿ ಛತ್ರಪತಿ ಶಿವಾಜಿ ಮಹಾವಿಕ್ರಮಿ ಮಹಾಜ್ಞಾನಿ ಅವನನ್ನು ತಿದ್ದಬೇಕಾಗಿದೆ ಗುರುಗಳಿಗೆ ಛತ್ರಪತಿ ಹೇಳ್ತಾನೆ ಗುರುಗಳೇ ಈ ಕೋಟೆಯನ್ನು ನಾನು ಕಟ್ಟಿಸಿದೆ ಐದಾರು ಸಾವಿರ ಜನರಿಗೆ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆಲ್ಲ ನಾನು ಅನ್ನ ಕೊಡ್ತಾ ಇದ್ದೇನೆ ವೈಭವದ ಇದನ್ನು ನೋಡ್ಕೊಡ್ತಾ ಇದ್ದೇನೆ ನಾನೇ ಕಟ್ಟಿಸಿದ್ದು ಹೀಗೆ ಹೇಳ್ತಾ ಇರುವಂತೆ ಸಮರ್ಥರು ಕೇಳ್ತಾರೇ ಬಾಯಿಂದ ನಾನು ನಾನು ನಾನು ಮಾತೆ ಹೊರಕ್ಕೆ ಬರ್ತದೆ ರಾಮನ ಹೆಸರಿಲ್ಲ ಹರಿ ಗುರುಗಳ ದಯ ಹೆಸರಿಲ್ಲ ಓಹ್ ಅದ್ಭುತ ಕಾರ್ಯ ಮಾಡಿದೀಪಾ ಇದನ್ನೆಲ್ಲ ನೀನೇ ಸಾಧಿಸಿದೇನೋ ಆಶ್ಚರ್ಯ ಇಲ್ಲಿ ಬಾ ಶಿವಪ್ರಭು ನೋಡಿ ಕಲ್ಲಿದೆ ಇಲ್ಲಿ ಇದನ್ನು ಒಡಿಸು ಒಡ್ಡನನ್ನು ಕರೆಸಿ ಕಲ್ಲು ಒಡೆಸುತ್ತಾರೆ ಆ ಒಡದ ಅಕ್ಷಣ ಆ ಕಲ್ಲಿನೊಳಗೆ ಒಂದು ಕಪ್ಪೆ ಇದೆ ಆ ಕಪ್ಪೆಗೆ ಕುಡಿಯಲಿಕ್ಕೆ ಸ್ವಲ್ಪ ನೀರಿನ ವ್ಯವಸ್ಥೆ ನೀರುಂಟು ಆ ನೀರೊಳಗೆ ಕಪ್ಪೆ ಇದೆ ಇದು ನೋಡಿ ಸಮರ್ಥರು ರಾಮದಾಸರು ಆಹಾ ಅಂತ ಆಶ್ಚರ್ಯ ವ್ಯಕ್ತಗೊಳಿಸಿ ಛತ್ರಪತಿ ಶಿವಾಜಿ ಎಷ್ಟನುಕೂಲ ಮಾಡಿದ್ದೀವ ನೀನು ಐದಾರು ಸಾವಿರ ಜನ ಕಲ್ಲಿನ ಕೆಲಸದವರಿಗೆ ಕೋಟೆ ಕಟ್ಟುವವರಿಗೆ ಅನ್ನೋದಕ್ಕೆ ಕೊಡೋದು ಮಾತ್ರವಲ್ಲ ಈ ಕಲ್ಲಿನೊಳಗಿರುವ ಕಪ್ಪೆಗೂ ಕೂಡ ನೀರು ಒದಗಿಸಿದೆಯಲ್ಲ ಎಷ್ಟು ಅದ್ಭುತಕಾರಿ ಮಾಡಿದೀವ ಶಿವಾಜಿ ನಾಚತಾನೇ ಗುರುಗಳೇ ಆ ಕಲ್ಲಿನೊಳಗಿರತಕ್ಕಂಥ ಕಪ್ಪೆಗೆ ದೇವರೇ ಆ ನೀರನ್ನು ವ್ಯವಸ್ಥೆ ಮಾಡಿದ್ದ ಅವರೇ ರಕ್ಷಿಸಿದ್ದ ಸಮರ್ಥ ಅಂದ್ರೂ ಶಿವಾಜಿ ನಿನಗೆ ದೇವರ ನೆನಪುಂಟೇನೋ ಕೋಟಿ ಕೋಟಿ ಜೀವರಾಶಿಗಳಿಗೆ ಅನ್ನ ಕೊಡುವ ಕಲ್ಲಿನೊಳಗಿರುವ ಕಪ್ಪಿಗೆ ನೀರು ಕೊಡಬೇಕು ಅಂತ ಗೊತ್ತಿದ್ದ ಶ್ರೀರಾಮಚಂದ್ರ ಈ ಕೋಟೆ ಕಟ್ಟಿಸುವ ಐದು ಜನರಿಗೆ ಅನ್ನ ಕೊಡುವುದು ನಿನಗೆ ನಾವು ಕಾಗದ ಬರ್ತೇನೆ ಯಾಕೆ ಅಹಂಕಾರ ಪಡುತ್ತೀವು ಅಮಿಕೋಣ ಕುಣಾಚೇ ಖಾತೋರೇ ತೋ ರಾಮನಿ ಕಾಯಕ ಗುಣಾಚಿ ತೋರೆ तट बा घुमट किट तयाला फुटती पिंपणवट ಕೊಣೆ ಪಾಲಿ ತೇ ಯಾರಿಗಾರಿಗೆ ಅನ್ನ ಕೊಡ್ತಾರೆ ಹುಚ್ಚಾಲಿ ಎತ್ತರ ಆ ಕೋಟೆಯ ಬುರುಜು ಕಟ್ಟಿಸಿದೆಯಲ್ಲ ಆ ಕಲ್ಲುಗಳ ಸಂಧಿಯಲ್ಲಿ ಅಶ್ವತ್ಥ ವೃಕ್ಷತಾರ ಹುಟ್ಟುಕೊಳ್ತದಲ್ಲ ಅದಕ್ಕೆ ಯಾರೋ ನೀರು ತಕೊಂಡೋಗನು ಕಡಕೋಡಿತಾ ಸಜೀವ ರೋಡಕಿ ಸಲುವಾನಿ ಬೇಡಕಿ ಸಿಂಧು ನಸತಾಂತಿಯೇ ಮುಖಿ ಪಾಜಿತೋರೆ ರಾಮ ಅಮಾನ ತೋ ರಾಮ ಅಮಾನ ಶ್ರೀರಾಮನೇ ಎಲ್ಲರನ್ನ ಕಾಪ ಕಲ್ಲಿನೊಳಗೆ ಇರುವಾ कप्पे अट्ल पर शिवजी नानु महंकार कुसितिच्च गुर पाद था। राजा रंका भेद इतना जन सन्म्मग तोरस्तक गुर छत्रपति गुर क्षम कल ಸಮರ್ಥರು ರಾಜನಂತಹ ಶಿಷ್ಯ ಇದ್ರೂ ಕೂಡ ಭಿಕ್ಷೆಯಿಂದ ಜೀವನ ಮಾಡುವ ಪ್ರತಿಯೊಬ್ಬರ ಮನೆಗೆ ಬಂದು ಭಿಕ್ಷೆ ಬೇಡೋದಿಲ್ಲ ಜೈ ಜೈ ರಘುವೀರ ಸಮರ್ಥ ಅಂತ ಎಲ್ಲರೂ ಒಂದೇ ವಿಧಿ ಇರ್ತಾರೋ ಆ ಮನೆಯೊಬ್ಬ ದುಷ್ಟ ಸ್ತ್ರೀ ಈ ನೆಲ ಸಾರಿಸುವ ಎಂಜಲೆಲ್ಲ ಸಾರಿಸಿ ತೆಗೆಯುವ ಕೊಳಕು ಬಟ್ಟೆ ಇದೋ ನಿ ಭಿಕ್ಷೆ ಅಂತ ಸಾಡಿದ್ರು ಸಮರ್ಥರ ಮೇಲೆ ಜೈ ರಘುವೀರ ಸಮರ್ಥ ಸ್ವೀಕಾರ ಮಾಡಿದ್ರು ಒಂದು ದಿವಸ ಒಂದೇ ಮನೆಯಲ್ಲಿ ಭಿಕ್ಷೆ ಬೇಡ ರಾಮಾನಿ ನನಗೆ ಒಳ್ಳೆ ಭಿಕ್ಷೆ ಕೊಟ್ಟೆ ಅಂತ ಆ ಕೊಳಕ ಬಟ್ಟೆ ತಂದು ಕೃಷ್ಣಾ ನದಿ ತೀರದಲ್ಲಿ ಚೆನ್ನಾಗಿ ಒಗೆದ್ರಂತೆ ಆ ದಿನ ಎಲ್ಲೆಲ್ಲೂ ಹೋಗದೆ ಸಾಯಂಕಾಲ ತನಕ ಆ ಬಟ್ಟೆ ಹೋಗದು ಹೋಗದು ಅದು ಶುಭ್ರವಾಯ್ತು ಶುದ್ಧವಾಯಿತು ಸಾಯಂಕಾಲ ಆ ಬಟ್ಟೆಯಿಂದ ಬತ್ತಿಯನ್ನು ಹೊಸದು ದೇವರಿಗೆ ದೀಪ ಬೆಳಗಿ ರಾಮನಲ್ಲಿ ಬೇಡಿದ್ರಂತೆ ಹೇ ದೇವಾ ಈ ಬಟ್ಟೆ ಹೇಗೆ ಕೊಳಕಿತ್ತೋ ಇದನ್ನು ದಾನ ಕೊಟ್ಟವಳ ಮನ ಬುದ್ಧಿ ಕೊಳಕಾಗಿತ್ತು ಸ್ವಾಮಿ ಈಗ ಈ ಬಟ್ಟೆ ಶುದ್ಧವಾಗಿರುವುದರಿಂದ ಈ ಕೊಳಕ ಬಟ್ಟೆ ನನಗೆ ದಾನ ಕೊಟ್ಟವಳ ಮನಸ್ಸನ್ನು ಶುದ್ಧ ಮಾಡುರಾಮ ಅವಳನ್ನು ಪವಿತ್ರಗೊಳಿಸು ಪ್ರಭೋ ಹೀಗೆ ಬೇಡಿದರೆ ಹೊರತು ಆಕೆ ನಿಶಪಿಸಲಿಲ್ಲ ಕೊಡುವ ಬುದ್ಧಿ ಬಂತಲ್ಲ ಅವಳಿಗೆ ಕೊಳಕ ಬಟ್ಟೆ ಬಿಡಿದ್ರೂ ಅಡ್ಡಿ ಇಲ್ಲ ಹೀಗೆ ಅಜ್ಞಾನಿ ಜ್ಞಾನಿಗಳನ್ನದೇ ಸಮರ್ಥರಾಮದಾಸರು ಹೋದ ಮನೆಗಳನ್ನೆಲ್ಲ ಉದ್ಧಾರ ಮಾಡುತ್ತಾ ಕೊನೆಯೇ ತಂಜಾವೂರಿಗೆ ತಲುಪಿ ಅಲ್ಲಿ ತೊಂಬತ್ತು ವರ್ಷ ವಯಸ್ಸಿನವ ವೃದ್ಧ ಶಿಲ್ಪಿಗೆ ರಾಮ ದರ್ಶನವನ್ನು ಮಾಡಿಸಿ ನೀನ ಯಾವ ರಾಮನನ್ನು ಕಂಡೆಯೋ ಅಂಥ ವಿಗ್ರಹವೇ ಮಾಡಿಕೊಡುವಂತ ಆ ದಿವ್ಯ ವಿಗ್ರಹವನ್ನಲ್ಲಿಂದ ಮಾಡಿಸಿ ತಂದು ಸಜ್ಜನಗಡದಲ್ಲಿ ಪ್ರತಿಷ್ಠಾಪಿಸಿ ಮಾಘಬಹುಳ ಪಂಚಮಿಯಂದು ಶ್ರೀರಾಮನ ಪ್ರತಿಷ್ಠೆಗೈದು ಜನಮನದಲ್ಲೆಲ್ಲ ಧರ್ಮಭಾವನೆ ಮತ್ತು ರಾಮನನ್ನು ಪ್ರತಿಷ್ಠಾಪಿಸಿ ಹನ್ನೊಂದು ಕಡೆ ಮಾರುತಿಯನ್ನು ತಾನೇ ಸ್ಥಾಪಿಸಿ ಬಲೋಪಾಸನೆಯನ್ನು ಕೈದು ರಾಮನನ್ನು ಸರ್ವತ್ರ ಜನಮನದಲ್ಲಿ ನಿಲ್ಲುವಂತೆ ಮಾಡಿ ಮಾಘ ಬಹುಳ ನವಮಿಯ ದಿನ ಧ್ಯಾನಸ್ಥರಾಗಿ ಕುಳಿತು ಸರ್ವದ್ವಾರಾಣಿ ಸಂಯಮ್ಯ ಮನೋಹ ನಿರುದ್ಧ ಈ ಪದ್ಧತಿಯಿಂದ ದೇಹತ್ಯಾಗ ಮಾಡಿ ರಾಮನ ಪದಾಂಬುಜ ಸೇರ್ ಆ ಗುರುಗಳಿಂದ ಇಷ್ಟೆಲ್ಲ ಲೋಕದ ರಾಷ್ಟ್ರದ ಉದ್ಧಾರವಾಯಿತು ಮುಗ್ಧರು ಪಾವನರಾದರೂ ಅದನ್ನು ಜ್ಞಾನ ಹೊಂದ ಪರಮ ದುರ್ಲಭಮ ಅಥ ಗುರು ಕರುಣೆಯನ್ನು ಹೊಂದಿ ಸದಾ ಸರ್ವದಾ ಯೋಗ ಘಡಾವ ುಸೇ ಕಾರಣೀ ದೇಹ ಮಾಪೇಕ್ಷೂ ನ ಕೋ ಗುಣವಂಥ ರಘುನಾ ಗಣೇಶ ಜಯ ಜಯ ರಘುವೀರ ಸಮರ್ಥ ಹೀಗ ರಾಮದೇವರನ್ನು ಕೊಂಡಾಡ್ತಾ ಮಂಗಲ ಹೇಳೋಣಂತೆ ಸ್ವಾಮಿಗೆ ಅಕುರ ಮರದ ತ್ರಿವಿಕ್ರಮೇನ ಪರಾಪಾರ